ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ ಜನರ ಲೆಕ್ಕಾಚಾರದ ಸಮಯ ಸಮೀಪಿಸಿದೆ ಮತ್ತು ಅವರಾದರೂ ನಿರ್ಲಕ್ಷ್ಯದಿಂದ ಮುಖ ತಿರುಗಿಸಿಕೊಂಡಿದ್ದಾರೆ ಕ್ರಿಂ ಅವರ ಪ್ರಭುವಿನ ಕಡೆಯಿಂದ ಅವರ ಬಳಿಗೆ ಬರುವ ಯಾವುದೇ ಹೊಸ ಉಪದೇಶವನ್ನು ಆ ತೋಟಗಳಲ್ಲಿ ತಲ್ಲೀನರಾಗಿದ್ದುಕೊಂಡು ಅಲಕ್ಷ್ಯ ಭಾವದಿಂದ ಕೇಳುತ್ತಾರೆ ಅವರ ಮನಸ್ಸು ಬೇರೆಯೇ ವಿಚಾರಗಳಲ್ಲಿ ತನ್ಮಯವಾಗಿವೆ ಇವನು ನಿಮ್ಮಂತೆಯೇ ಇರುವ ಓರ್ವ ಮನುಷ್ಯನೇ ತಾನೆ ಹೀಗಿರುವಾಗ ನೀವು ಕಣ್ಣಾರೆ ಕಾಣುತ್ತಾ ಮಾಟದ ಬಲೆಯಲ್ಲಿ ಸಿಕ್ಕಿಬೀಳುವಿರ ಎಂದು ಅಕ್ರಮಿಗಳು ಪರಸ್ಪರ ಪಿಸುಗುಟ್ಟುತ್ತಾರೆ ಸಂದೇಶವಾಹಕರು ಹೇಳಿದರು ನನ್ನ ಪ್ರಭು ಆಕಾಶದಲ್ಲೂ ಭೂಮಿಯಲ್ಲೂ ಆಡಲಾಗುವ ಪ್ರತಿಯೊಂದು ಮಾತನ್ನು ಅರಿಯುತ್ತಾನೆ ಅವನು ಸರ್ವಶ್ರುತನು ಸರ್ವಜ್ಞನೂ ಆಗಿರುತ್ತಾನೆ ವಾಸ್ತವದಲ್ಲಿ ದಿಕ್ಕೆಟ್ಟ ಕನಸುಗಳಿವು ನಿಜವಾಗಿ ಇದೆಲ್ಲ ಇವನ ಸ್ವಂತ ಕಲ್ಪನೆ ನಿಜವಾಗಿ ಇವನೊಬ್ಬ ಕವಿ ಅನ್ಯತಃ ಗತಕಾಲದ ಸಂದೇಶವಾಹಕರು ನಿದರ್ಶನಗಳೊಂದಿಗೆ ಕಳುಹಿಸಲ್ಪಟ್ಟಿರುವಂತೆ ಇವನು ಒಂದು ನಿದರ್ಶನ ತರಲಿ ಎಂದು ಅವರು ಹೇಳುತ್ತಾರೆ ವಸ್ತುತಃ ಇವರಿಗಿಂತ ಮುಂಚೆ ನಾವು ನಾಶಗೊಳಿಸಿದ ಯಾವ ನಾಡೂ ವಿಶ್ವಾಸವಿಧಿಸಲಿಲ್ಲ ಈಗ ಇವರು ವಿಶ್ವಾಸವಿಧಿಸುವ ಕ್ರಿ ಕುಮ್ಲತೂನ್ ಪೈಗಂಬರರೆ ನಾವು ನಿಮಗಿಂತ ಮುಂಚೆಯು ಮನುಷ್ಯರನ್ನೇ ಸಂದೇಶವಾಹಕರಾಗಿ ರವಾನಿಸಿದ್ದೆವು ಅವರ ಮೇಲೆ ನಾವು ದಿವ್ಯವಾಣಿ ಮಾಡುತ್ತಿದ್ದೆವು ನಿಮಗೆ ಗೊತ್ತಿಲ್ಲದಿದ್ದರೆ ಗ್ರಂಥದವರೊಡನೆ ಕೇಳಿರಿ ಹುಂ ಜಸದೂ ನಾವು ಆ ಸಂದೇಶವಾಹಕರಿಗೆ ಆಹಾರವನ್ನು ಸೇವಿಸದಂತಹ ಶರೀರವನ್ನು ನೀಡಿರಲಿಲ್ಲ ಮತ್ತು ಅವರು ಸದಾ ಕಾಲ ಬದುಕುವವರೂ ಆಗಿರಲಿಲ್ಲ ಜೈ ನಮನ್ ಕೊನೆಗೆ ನಾವು ಅವರೊಡನೆ ಮಾಡಿದ ನಮ್ಮ ವಾಗ್ದಾನವನ್ನು ಪೂರೈಸಿದೆವು ಮತ್ತು ಅವರನ್ನು ನಾವಿಚ್ಚಿಸಿದ ಇತರರನ್ನು ರಕ್ಷಿಸಿದೆವು ಮತ್ತು ಹದಮೀರಿದವರನ್ನು ನಾಶಗೊಳಿಸಿಬಿಟ್ಟೆವು ಜನರೇ ನಾವು ನಿಮ್ಮದೇ ಪ್ರಸ್ತಾಪವಿರುವಂತಹ ಒಂದು ಗ್ರಂಥವನ್ನು ನಿಮ್ಮ ಕಡೆಗೆ ಕಳುಹಿಸಿರುವೆವು ನೀವು ವಿವೇಚಿಸುವುದಿಲ್ಲವೇ ಎಷ್ಟೋ ಅಕ್ರಮಿ ನಾಡುಗಳನ್ನು ನಾವು ಧ್ವಂಸಗಳಿಸಿಬಿಟ್ಟೆವು ಮತ್ತು ಅವರ ಬಳಿಕ ಬೇರೊಂದು ಜನಾಂಗವನ್ನು ಮೇಲಕ್ಕೆ ತಂದೆವು ಹಸು ಬಸನ ಇನ್ಹ್ ಕುದೂನ್ ಅವರಿಗೆ ನಮ್ಮ ಯಾತನೆಯ ಅರಿವಾದಾಗ ಅಲ್ಲಿಂದ ಪಲಾಯನ ಮಾಡತೊಡಗಿದರು ಲೂ ಅಬ್ಜೂ ಇಲಮ ಉತ್ರಿಫ್ ತುಂ ವಮಸಿನಿ ಕುಂ ಅಲ್ಲ ಕುಂ ತು ಆಗ ಹೇಳಲಾಯಿತು ಓಡಬೇಡಿರಿ ನೀವು ಸುಖಿಸುತ್ತಿದ್ದಂತಹ ಆ ಭೋಗ ಸಾಮಗ್ರಿಗಳ ಕಡೆಗೆ ಮತ್ತು ನಿಮ್ಮ ಆ ಮನೆಗಳಿಗೆ ಹೋಗಿರಿ ನೀವು ಪ್ರಶ್ನಿಸಲ್ಪಡಲೂಬಹುದು ಆಗ ಅವರು ಅಯ್ಯೋ ನಮ್ಮ ದುರದೃಷ್ಟವೇ ನಿಜಕ್ಕೂ ನಾವು ಅಪರಾಧಿಗಳಾಗಿದ್ದೆವು ಎನ್ನತೊಡಗಿದರು ಮತ್ತು ನಾವು ಅವರನ್ನು ಕೊಯ್ದ ಪೈರಾಗಿ ಹಾಗೂ ಕಿಡಿಯಾರಿದ ಬೂದಿಯ ರಾಶಿಯಾಗಿ ಮಾಡುವವರೆಗೂ ಅವರು ಹಾಗೆಯೇ ರೋಧಿಸುತ್ತಿದ್ದರು ವಾಮಾ ಖಲಖ್ನಸ್ ಸಮಾವಾಲ್ ಅರ್ض್ ವಾಮಾ ಬೈನಹುಮಾ ಲಾಯಿಬಿನ್ ನೌ ಆಕಾಶವನ್ನು ಭೂಮಿಯನ್ನು ಅವುಗಳಲ್ಲಿ ಇರುವುದೆಲ್ಲವನ್ನೂ ಬರಿಯ ಲೀಲೆಗಾಗಿ ಸೃಷ್ಟಿಸಲಿಲ್ಲ ಲೌ ಆರಾದನಾ ಅನ್ ತಖಿದ ಲಹು ವಲ್ಲ ತಖದನಾಹು ಮಿಲ್ಲದನ ಇನ್ ಕುನ್ನ ಫಾಯಿಲಿನ್ ನಾವು ಒಂದು ಆಟದ ವಸ್ತುವನ್ನು ತಯಾರಿಸಲು ಇಚ್ಛಿಸುತ್ತಿದ್ದರೆ ಮತ್ತು ಅಷ್ಟು ಮಾತ್ರ ನಮಗೆ ಮಾಡಲಿಕ್ಕಿರುತ್ತಿದ್ದರೆ ನಾವು ಅದನ್ನು ನಮ್ಮ ಬಳಿಯೇ ಮಾಡಿಕೊಳ್ಳುತ್ತಿದ್ದೆವು ಆದರೆ ನಾವಂತೂ ಮಿಥ್ಯದ ಮೇಲೆ ಸತ್ಯದ ಹೊಡೆತ ಬೀಳಿಸುತ್ತೇವೆ ಇದು ಮಿಥ್ಯದ ತಲೆಯನ್ನು ಒಡೆದು ಹಾಕುತ್ತದೆ ಮತ್ತು ಅದು ನೋಡುತ್ತಿದ್ದಂತೆಯೇ ಅಳಿದು ಹೋಗುತ್ತದೆ ನೀವು ಸೃಷ್ಟಿಸುವ ಮಾತುಗಳಿಂದಾಗಿಯೇ ನಿಮಗೆ ವಿನಾಶಕಾದಿದೆ ಆಕಾಶದಲ್ಲೂ ಭೂಮಿಯಲ್ಲೂ ಇರುವ ಸೃಷ್ಟಿಗಳೆಲ್ಲವೂ ಅಲ್ಲಾಹನವು ಮತ್ತು ಅವನ ಬಳಿಯಲ್ಲಿರುವ ದೇವಚರರು ತಾವು ದೊಡ್ಡವರೆಂದೆನಿಸಿ ಅವನ ದಾಸ್ಯ ಆರಾಧನೆಯಿಂದ ವಿಮುಖರಾಗುವುದೂ ಇಲ್ಲ ಅವರು ಬಳಲುವುದೂ ಇಲ್ಲ ಹಗಲು ಇರುಳು ಅವನ ಕೀರ್ತನೆ ಮಾಡುತ್ತಿರುತ್ತಾರೆ ವಿಶ್ರಮಿಸುವುದಿಲ್ಲ ಅಮಿತ್ತ ಹದೂ ಅಲಿಹಿನೂನ್ ಇವರು ಈ ಭೂಮಿಯಿಂದ ಮಾಡಿದಂತಹ ದೇವರುಗಳು ನಿರ್ಜೀವಿಗಳಿಗೆ ಜೀವದಾನ ಮಾಡಿ ಎಬ್ಬಿಸಿ ನಿಲ್ಲಿಸಬಲ್ಲರೆ ಲೌಕನಿಮ ಅಲಿಹುನ್ ಇಲ್ಲಾಹುಲ ಫಸದ ಭೂಮಿ ಆಕಾಶಗಳಲ್ಲಿ ಏಕೈಕ ಅಲ್ಲಾಹನ ಹೊರತು ಇತರ ದೇವರುಗಳೂ ಇರುತ್ತಿದ್ದರೆ ಭೂಮಿ ಮತ್ತು ಆಕಾಶ ಇವೆರಡರ ವ್ಯವಸ್ಥೆಯು ಕೆಟ್ಟು ಹೋಗುತ್ತಿತ್ತು ಆದುದರಿಂದ ವಿಶ್ವ ಸಿಂಹಾಸನದ ಪ್ರಭುವಾಗಿರುವ ಅಲ್ಲಾಹು ಇವರು ಹೊರಿಸುವ ಆರೋಪಗಳಿಂದ ಪರಿಶುದ್ಧನಾಗಿರುತ್ತಾನೆ ಅವನು ತನ್ನ ಕಾರ್ಯಗಳಿಗಾಗಿ ಯಾರ ಮುಂದೆಯೂ ಪ್ರಶ್ನಿಸಲ್ಪಡುವವನಲ್ಲ ಉಳಿದವರೆಲ್ಲರೂ ಪ್ರಶ್ನಿಸಲ್ಪಡುವವರು ೂನ್ ಇವರು ಅವನನ್ನು ಬಿಟ್ಟು ಇತರ ದೇವರುಗಳನ್ನು ಮಾಡಿಕೊಂಡಿದ್ದಾರೆಯೇ ಪೈಗಂಬರರೆ ಇವರೊಡನೆ ಹೇಳಿರಿ ನಿಮ್ಮ ಪುರಾವೆಯನ್ನು ತನ್ನಿರಿ ನನ್ನ ಕಾಲದವರಿಗೆ ಬೋಧನೆಯಾಗಿರುವ ಈ ಗ್ರಂಥವೂ ಇದೆ ನನಗಿಂತ ಮುಂಚಿನವರಿಗೆ ಬೋಧನೆಯಾಗಿದ್ದ ಆ ಗ್ರಂಥಗಳು ಇವೆ ಆದರೆ ಇವರಲ್ಲಿ ಹೆಚ್ಚಿನವರಿಗೆ ವಸ್ತುಸ್ಥಿತಿಯ ಅರಿವಿಲ್ಲ ಆದುದರಿಂದ ವಿಮುಖರಾಗಿದ್ದಾರೆ ಇಲಹ ಇಲ್ಲೂ ನಾವು ನಿಮಗಿಂತ ಮುಂಚೆ ಕಳುಹಿಸಿದ ಪ್ರತಿಯೊಬ್ಬ ಸಂದೇಶವಾಹಕರಿಗೂ ನನ್ನ ಹೊರತು ಅನ್ಯ ದೇವರಿಲ್ಲ ಆದ್ದರಿಂದ ನೀವು ನನ್ನ ದಾಸ್ಯ ಆರಾಧನೆಯನ್ನೇ ಮಾಡಿರಿ ಎಂದು ದಿವ್ಯವಾಣಿ ಮಾಡಿದ್ದೆವು ರೆಹ್ಮಾನನಿಗೆ ಮಕ್ಕಳಿದ್ದಾರೆಂದು ಇವರು ಹೇಳುತ್ತಾರೆ ಅಲ್ಲಾಹು ಪರಮ ಪಾವನನು ದೇವಚರರಂತೂ ಸನ್ಮಾನಿತ ದಾಸರಾಗಿರುತ್ತಾರೆ ಲಯಸ್ಬಿಹೂ ಬಿಲು ಕೌಲಿ ಬಿನ್ ಅವರು ಅವನಿಗೆದುರು ಮಾತಾಡಲಾರರು ಮತ್ತು ಅವನ ಅಪ್ಪಣೆಯಂತೆ ಕಾರ್ಯವೆಸಗುತ್ತಾರೆಷ್ ಅವರ ಮುಂದಿರುವುದನ್ನು ಅವರಿಗೆ ಮರೆಯಾಗಿರುವುದನ್ನು ಅವನು ಬಲ್ಲನು ಯಾರ ಪರವಾಗಿ ಶಿಫಾರಸ್ಸು ಕೇಳಲು ಅಲ್ಲಾಹು ಸಮ್ಮತಿಸುವನೋ ಅವನ ಹೊರತು ಯಾರ ಬಗ್ಗೆಯೂ ಅವರು ಶಿಫಾರಸು ಮಾಡುವುದಿಲ್ಲ ಮತ್ತು ಅವರು ಅವನ ಭಯದಿಂದ ಭೀತರಾಗಿರುತ್ತಾರೆ ಅಲ್ಲಾಹನ ಹೊರತು ನಾನೂ ಒಬ್ಬ ದೇವನೆಂದು ಅವರ ಪೈಕಿ ಯಾರಾದರೂ ಹೇಳಿಬಿಟ್ಟನೆಂದರೆ ಅವನಿಗ ನಾವು ನರಕಾಗ್ನಿಯ ಶಿಕ್ಷೆ ಕೊಡುವೆವು ನಮ್ಮಲ್ಲಿ ಅಕ್ರಮಿಗಳಿಗೆ ಇದೇ ಪ್ರತಿಫಲವಿದೆ ಅವಲಮ್ಯೂ ಅನ್ನ ಸಮಲ್ಲ ಮಿನಲ್ ಇ ಕುಲ್ಲೈಇಿನ್ ಹೈ ಇನ್ ಮಿನೂನ್ ಪ್ರವಾದಿಯ ಮಾತನ್ನು ಪಾಲಿಸಲು ನಿರಾಕರಿಸಿದವರು ಆಕಾಶಗಳು ಭೂಮಿಯೂ ಕೂಡಿಕೊಂಡಿದ್ದು ಅನಂತರ ನಾವು ಅವುಗಳನ್ನು ಬೇರ್ಪಡಿಸಿದ್ದನ್ನೂ ಪ್ರತಿಯೊಂದು ಜೀವಿಯನ್ನೂ ನೀರಿನಿಂದ ಸೃಷ್ಟಿಸಿದ್ದನ್ನೂ ಕಾಣಲಿಲ್ಲವೆ ಅವರು ನಮ್ಮ ಸೃಷ್ಟಿಕರ್ತೃತ್ವದ ಮೇಲೆ ವಿಶ್ವಾಸ ವಿಧಿಸುವುದಿಲ್ಲವೇ ನಾವು ಭೂಮಿಯಲ್ಲಿ ಪರ್ವತಗಳನ್ನು ನಾಟಿ ಅದು ಇವರೊಂದಿಗೆ ಉರುಳಿ ಬಿಡದಂತೆ ಮಾಡಿದೆವು ಮತ್ತು ಜನರು ತಮ್ಮ ದಾರಿಯನ್ನು ಕಂಡುಕೊಳ್ಳುವಂತಾಗಲು ಅದರಲ್ಲಿ ವಿಶಾಲವಾದ ಮಾರ್ಗಗಳನ್ನು ಮಾಡಿದೆವು ನಾವು ಆಕಾಶವನ್ನು ಒಂದು ಭದ್ರ ಮೇಲ್ಛಾವಣಿಯನ್ನಾಗಿ ಮಾಡಿದೆವು ಆದರೆ ಇವರಾದರೂ ವಿಶ್ವದ ನಿದರ್ಶನಗಳ ಕಡೆಗೆ ಗಮನಿಸುವುದೇ ಇಲ್ಲ ರಾತ್ರಿ ಹಗಲುಗಳನ್ನು ಉಂಟು ಮಾಡಿದವನು ಸೂರ್ಯ ಚಂದ್ರನನ್ನು ಸೃಷ್ಟಿಸಿದವನು ಅಲ್ಲಾಹನೆ ಎಲ್ಲವೂ ಒಂದೊಂದು ಕಕ್ಷೆಯಲ್ಲಿ ತೇಲುತ್ತಿವೆ ಪೈಗಂಬರರೆ ನಾವು ಅಮರತ್ವವನ್ನು ನಿಮಗಿಂತ ಮುಂಚೆಯೂ ಯಾವ ಮನುಷ್ಯನಿಗೂ ಕೊಡಲಿಲ್ಲ ನೀವು ಮರಣ ಹೊಂದಿದರೆ ಇವರೇನು ಶಾಶ್ವತವಾಗಿ ಬದುಕಿರುವರೆ ಕೊಲ್ಲು ಪ್ರತಿಯೊಂದು ಜೀವಿಗೂ ಮರಣದ ಸವಿಯನ್ನು ಅನುಭವಿಸಲಿಕ್ಕಿದೆ ಮತ್ತು ನಾವು ನಿಮ್ಮೆಲ್ಲರನ್ನೂ ಸುಸ್ಥಿತಿ ದುಸ್ಥಿತಿಗಳಲ್ಲಿಟ್ಟು ಪರೀಕ್ಷಿಸುತ್ತಿದ್ದೇವೆ ಕೊನೆಗೆ ನೀವು ನಮ್ಮ ಕಡೆಗೆ ಮರಳಲಿದ್ದೀರಿ ಕುರು ಅಲಿಹ ಕು ಈ ಸತ್ಯ ನಿಷೇಧಿಗಳು ನಿಮ್ಮನ್ನು ಕಂಡಾಗಲೆಲ್ಲಾ ಪರಿಹಾಸ್ಯ ಮಾಡದೆ ಬಿಡುವುದಿಲ್ಲ ನಿಮ್ಮ ದೇವರುಗಳ ಪ್ರಸ್ತಾಪವೆತ್ತುತ್ತಿರುವವನು ಇವನೇ ತಾನೆ ಎಂದು ಕೇಳುತ್ತಾರೆ ಅವರಂತು ರೆಹಮಾನನ ಪ್ರಸ್ತಾಪವನ್ನು ತಿರಸ್ಕರಿಸುವವರಾಗಿದ್ದಾರೆ ಮಾನವನು ದುಡುಕು ಸ್ವಭಾವದ ಸೃಷ್ಟಿ ನಾನೀಗಲೇ ನಿಮಗೆ ನನ್ನ ನಿದರ್ಶನವನ್ನು ತೋರಿಸಿಕೊಡುತ್ತೇನೆ ನನ್ನೊಡನೆ ದುಡುಕಬೇಡಿ ವಯಕೂಲೂ ನಮಚದಲ್ವಾ ತುಂ ಸೋದಿ ಹೀ ನೀವು ಸತ್ಯವಾದಿಯಾಗಿದ್ದರೆ ಈ ಬೆದರಿಕೆಯು ಈಡೇರುವುದು ಯಾವಾಗ ಎಂದು ಇವರು ಕೇಳುತ್ತಾರೆ ಲವಯ ಅಲ್ಲ ಮುಲ್ಲದೀನ ಕೋ ನಲಯ ಕುಪ್ಪು ನೂಜುಹಿಹಿ ಮುನ್ನೂರಿ ವಲೂರಿ ಹಿಂವಲೂ ಸರೂನ್ ಈ ಸತ್ಯ ನಿಷೇಧಿಗಳು ತಮ್ಮ ಮುಖಗಳನ್ನಾಗಲಿ ತಮ್ಮ ಬೆನ್ನುಗಳನ್ನಾಗಲಿ ಅಗ್ನಿಯಿಂದ ರಕ್ಷಿಸಿಕೊಳ್ಳಲಾರದಂತಹ ಹಾಗೂ ಇವರಿಗೆ ಎಲ್ಲಿಂದಲೂ ಸಹಾಯ ಒದಗದಂತಹ ಸಂದರ್ಭದ ಬಗ್ಗೆ ಅರಿಯುತ್ತಿದ್ದರೆ ಆ ವಿಪತ್ತು ಹಠಾತ್ತನೆ ಬಂದು ಬಿಡುವುದು ಮತ್ತು ಅದು ಇವರನ್ನು ತಟ್ಟನೆ ಹೇಗೆ ಆವರಿಸಿ ಗಾಬರಿಗೊಳಿಸುವುದೆಂದರೆ ಇವರಿಗೆ ಅದನ್ನು ನಿವಾರಿಸಲಿಕ್ಕೂ ಸಾಧ್ಯವಾಗದು ಮತ್ತು ಕ್ಷಣ ಮಾತ್ರದ ಸಮಯಾವಕಾಶವೂ ಸಿಗಲಾರದು فَحَاقَ بِالَّذِينَ سَخِرُوا مِنْهُمْ ಸಹಿರೋ ಮಿನ್ಹುಂ ಕನೂ ಬಿಗಿಂತ ಮುಂಚೆಯೂ ಸಂದೇಶವಾಹಕರನ್ನು ಪರಿಹಾಸ್ಯ ಮಾಡಲಾಗಿದೆ ಆದರೆ ಅವರನ್ನು ಗೇಲಿ ಮಾಡಿದವರು ತಾವು ಪರಿಹಾಸ್ಯ ಮಾಡುತ್ತಿದ್ದುದರ ಸುಳಿಯಲ್ಲೇ ಸಿಕ್ಕಿ ಹೋದರು ಪೈಗಂಬರರೆ ನಿಮ್ಮನ್ನು ಹಗಲು ರಾತ್ರಿಯು ರಹಮಾನನಿಂದ ರಕ್ಷಿಸುವವನು ಯಾರಿದ್ದಾನೆಂದು ಇವರನ್ನು ಕೇಳಿರಿ ಆದರೆ ಇವರು ತಮ್ಮ ಪ್ರಭುವಿನ ಉಪದೇಶದಿಂದ ವಿಮುಖರಾಗುತ್ತಿದ್ದಾರೆ ನಮ್ಮ ವಿರುದ್ಧ ಇವರನ್ನು ಬೆಂಬಲಿಸುವಂತಹ ದೇವರು ಯಾರಾದರೂ ಇವರಿಗೆ ಇದ್ದಾರೆಯೇ ಆ ದೇವರುಗಳು ಸ್ವಯಂ ತಮಗೆ ಸಹಾಯ ಮಾಡಿಕೊಳ್ಳಲಾರರು ما تو نما سمرتنيو أبريق الله بل متعنا هؤلاء وآباءهم حتى طال عليهم العمر أفلا يرون أننا نأتي الأرض ننقصها من أطرافها أفهم الغالبون ವಾಸ್ತವದಲ್ಲಿ ನಾವು ಇವರಿಗೂ ಇವರ ಪೂರ್ವಜರಿಗೂ ಜೀವನ ಸಾಧನೆಗಳನ್ನು ಕೊಡುತ್ತಾ ಹೋದೆವು ಹೀಗೆ ಅವರ ಜೀವನಾವಧಿ ದೀರ್ಘವಾಯಿತು ಆದರೆ ನಾವು ಭೂಮಿಯನ್ನು ಅದರ ವಿವಿಧ ದಿಸೆಗಳಿಂದ ಕಡಿತಗೊಳಿಸುತ್ತಾ ಬರುತ್ತಿರುವುದು ಇವರಿಗೆ ತೋರುವುದಿಲ್ಲವೇ ಹೀಗಿರುವಾಗ ಇವರು ಮೇಲುಗೈ ಸಾಧಿಸುವ ಇದ ನಾನಂತೂ ದಿವ್ಯವಾಣಿಯ ಆಧಾರದಲ್ಲಿ ನಿಮಗೆ ಎಚ್ಚರಿಕೆ ಕೊಡುತ್ತಿದ್ದೇನೆಂದು ಇವರೊಡನೆ ಹೇಳಿರಿ ಆದರೆ ಕಿವುಡರಿಗೆ ಎಷ್ಟು ಎಚ್ಚರಿಸಿದರೂ ಅವರು ಕರೆಯನ್ನು ಕೇಳುವುದಿಲ್ಲ ಲಯಕೋಲು ನಿನ್ನ ಪ್ರಭುವಿನ ಯಾತನೆಯೋ ಇವರಿಗೆ ಕಿಂಚಿತ್ತಾದರೂ ಬಿಟ್ಟರೆ ಅಯ್ಯೋ ನಮ್ಮ ದುರದೃಷ್ಟವೇ ನಿಜಕ್ಕೂ ನಾವು ಅಪರಾಧಿಗಳೇ ಆಗಿದ್ದೆವು ಎಂದು ಚಿತ್ಕರಿಸುವರು ಪುನರುತ್ಥಾನ ದಿನ ನಾವು ನಿಖರವಾಗಿ ತೂಗುವ ತಕ್ಕಡಿಯನ್ನಿಟ್ಟು ಬಿಡುವೆವು ಅನಂತರ ಯಾರ ಮೇಲೂ ಸ್ವಲ್ಪವೂ ಅಕ್ರಮವಾಗದು ಯಾರಾದರೂ ಸಾಸಿವೆ ಕಾಳಿನಷ್ಟಾದರೂ ಏನಾದರೂ ಮಾಡಿದರೆ ನಾವು ಅದನ್ನು ಮುಂದೆ ತರುವೆವು ಮತ್ತು ಲೆಕ್ಕ ಪರಿಶೋಧನೆಗೆ ನಾವೇ ಸಾಕು ಈ ಮುಂಚೆ ನಾವು ಮತ್ತು ಹಾರೂನರಿಗೆ ಸತ್ಯ ಅಸತ್ಯಗಳ ಮಾನದಂಡ ಪ್ರಕಾಶ ಮತ್ತು ಬೋಧನೆಗಳನ್ನು ತಮ್ಮ ಪ್ರಭುವನ್ನು ಪ್ರತ್ಯಕ್ಷವಾಗಿ ನೋಡದೆಯೇ ಭಯಪಡುವ ಹಾಗೂ ವಿಚಾರಣೆಯ ಆ ಗಳಿಗೆಯ ಬಗ್ಗೆ ಸದಾ ಭೀತರಾಗಿರುವ ಧರ್ಮನಿಷ್ಠರ ಶ್ರೇಯಸ್ಸಿಗಾಗಿ ನೀಡಿದ್ದೆವು ಅಥ ತುಮ್ಲೂ ಕಿರೂ ಮತ್ತು ಈಗ ನಾವು ಈ ಶುಭಕರ ಬೋಧನೆಯನ್ನು ನಿಮಗಾಗಿ ಅವತೀರ್ಣಗೊಳಿಸಿರುವೆವು ನೀವೇನು ಇದನ್ನು ನಿರಾಕರಿಸುವವರಾಗುತ್ತೀರಾಹಿಷ್ಟೋಮಿ ಕುರಿಮೀ ಅದಕ್ಕಿಂತಲೂ ಮುಂಚೆ ನಾವು ಇಬ್ರಾಹಿಮರಿಗೆ ಅವರ ವಿವೇಕವನ್ನು ದಯಪಾಲಿಸಿದ್ದೆವು ಮತ್ತು ನಾವು ಅವರನ್ನು ಚೆನ್ನಾಗಿ ಅರಿತಿದ್ದೆವು ಅವರು ತಮ್ಮ ತಂದೆ ಹಾಗೂ ತಮ್ಮ ಜನಾಂಗದೊಡನೆ ನೀವು ಮಾರು ಹೋಗುತ್ತಿರುವ ಈ ವಿಗ್ರಹಗಳು ಎಂತಹವು ಎಂದು ಕೇಳಿದ್ದ ಸಂದರ್ಭವನ್ನು ಸ್ಮರಿಸಿರಿ ಆಗ ಅವರು ನಮ್ಮ ಪೂರ್ವಜರು ಇವುಗಳನ್ನು ಪೂಜಿಸುತ್ತಿರುವುದನ್ನು ನಾವು ಕಂಡಿದ್ದೇವೆ ಎಂದು ಉತ್ತರ ಕೊಟ್ಟರು ಇವರು ನೀವು ನಿಮ್ಮ ಪೂರ್ವಜರು ಸ್ಪಷ್ಟ ಪಥಭ್ರಷ್ಟತೆಗೊಳಗಾಗಿದ್ದೀರಿ ಎಂದಾಗ ಕಾಲ ಅವರು ನೀನು ನಮ್ಮ ಮುಂದೆ ನಿನ್ನ ನೈಜ ಭಾವನೆಗಳನ್ನು ಪ್ರಕಟಿಸುತ್ತಿರುವೆಯೋ ಅಥವಾ ಪರಿಹಾಸ್ಯ ಮಾಡುತ್ತೀಯೋ ಎಂದು ಕೇಳಿದರು ಕಾಲದಲ್ಲರಬ್ಬು ಕುಂ್ರಬ್ಬು ತೊರಹುನ್ ಅಲ್ಲದೀಸ ತೊರಹುಲದಲ್ಲಿ ಆಗ ಇವರು ಇಲ್ಲ ವಾಸ್ತವದಲ್ಲಿ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಪ್ರಭುವೇ ನಿಮ್ಮ ಪ್ರಭುವಾಗಿರುವನು ಈ ಬಗೆಗೆ ನಾನು ನಿಮ್ಮ ಮುಂದೆ ಸಾಕ್ಷಿ ಹೇಳುತ್ತೇನೆ ಮತ್ತು ಅಲ್ಲಾಹ ನಾಣೆ ನಾನು ನಿಮ್ಮ ಅನುಪಸ್ಥಿತಿಯಲ್ಲಿ ಖಂಡಿತವಾಗಿಯೂ ನಿಮ್ಮ ವಿಗ್ರಹಗಳನ್ನು ನೋಡಿಕೊಳ್ಳುವೆನು ಎಂದರು ಆ ಪ್ರಕಾರ ಇವರು ಅವಗಳನ್ನು ತುಂಡು ತುಂಡಾಗಿ ಮುರಿದು ಹಾಕಿದರು ಮತ್ತು ಅದರ ಕಡೆಗೆ ಅವರು ಗಮನಹರಿಸಲೆಂದು ಅವುಗಳಲ್ಲಿ ದೊಡ್ಡದನ್ನು ಬಿಟ್ಟುಬಿಟ್ಟರು ಇನ್ನಹೂಲಿನ ಅವರು ಬಂದು ವಿಗ್ರಹಗಳ ಈ ದುರವಸ್ಥೆಯನ್ನು ಕಂಡು ನಮ್ಮ ದೇವರುಗಳಿಗೆ ಈ ಗತಿ ಮಾಡಿದ್ದವನಾರು ಅವನೊಬ್ಬ ಮಹಾ ಅಕ್ರಮಿಯಾಗಿರಬೇಕು ಎಂದರು ಕಾಲು ಸಮಲವರು ಹೀಗೆ ಹೇಳಿದರು ಓರ್ವ ತರುಣನು ಅವುಗಳ ಬಗ್ಗೆ ಪ್ರಸ್ತಾಪಿಸುತ್ತಿದ್ದುದನ್ನು ನಾವು ಕೇಳಿದ್ದೆವು ಅವನ ಹೆಸರು ಇಬ್ರಾಹಿಂ ಎಂದಾಗಿದೆ ಆಗ ಅವರು ಹಾಗಾದರೆ ಅವನನ್ನು ಹಿಡಿದು ಎಲ್ಲರ ಮುಂದೆ ತನ್ನಿರಿ ಅವನನ್ನು ಹೇಗೆ ಶಿಕ್ಷಿಸಲಾಗುತ್ತದೆ ಎಂದು ನೋಡುವಂತಾಗಲಿ ಎಂದರು ಕಾಲೂ ಹಚಿನಯ ಇಬ್ರಾಹಿಂ ಇಬ್ರಾಹಿಂ ಬಂದಾಗ ಓ ಇಬ್ರಾಹಿಂ ನಮ್ಮ ದೇವರುಗಳಂದಿಗೆ ಹೀಗೆ ವರ್ತಿಸಿರುದು ನೀನೆ ಎಂದು ಕೇಳಿದರು ಓಲಬಲ್ ಫಲಹು ಕೃಹ್ ಹೂ ಹುಂ ಫಸ್ ಅಲುಯೂನ್ ಅವರು ಇದನ್ನೆಲ್ಲ ಅವರ ಈ ಹಿರಿಯನ್ನು ಮಾಡಿರುತ್ತಾನೆ ಅವು ಮಾತಾಡುವದಿದ್ದರೆ ಅವುಗಳನ್ನೇ ಕೇಳಿಕೊಳ್ಳಿರಿ ಎಂದರು ಇಲೀಂ ಸಕಾಲ ಸಕಾಲ ಇನ್ನ ಕುನ್ನ ತುಮುವ್ವಾರಿಮೂನ್ ಇದನ್ನು ಕೇಳಿ ತಮ್ಮ ಜನರು ಅಂತಹಕರಣದ ಕಡೆಗೆ ಮರಳಿದರು ಮತ್ತು ತಮ್ಮ ಮನಸ್ಸಿನಲ್ಲಿ ನಿಜಕ್ಕೂ ನೀವೇ ಅಕ್ರಮಿಗಳು ಎನ್ನತೊಡಗಿದರು ತುಮ್ಮ ಆದರೂ ಅವರು ಅಭಿಪ್ರಾಯ ಬದಲಾಯಿಸಿ ಇವು ಮಾತನಾಡುವುದಿಲ್ಲವೆಂದು ನಿನಗೆ ಗೊತ್ತಿದೆ ಎಂದರು ಆಗ ಇಬ್ರಾಹಿಂ ಹಾಗಾದರೆ ನೀವು ಅಲ್ಲಾಹನನ್ನು ಬಿಟ್ಟು ನಿಮಗೆ ಲಾಭವನ್ನಾಗಲಿ ನಷ್ಟವನ್ನಾಗಲಿ ಉಂಟು ಮಾಡಲು ಶಕ್ತರಲ್ಲದವರನ್ನು ಪೂಜಿಸುತ್ತೀರಾ ಮಿಲ್ಸಲೂ ಥೂ ನಿಮಗೆ ಮತ್ತು ಅಲ್ಲಾಹನನ್ನು ಬಿಟ್ಟು ನೀವು ಪೂಜಿಸುತ್ತಿರುವ ನಿಮ್ಮ ಆರಾಧ್ಯ ವಸ್ತುಗಳಿಗೆ ನಿಮಗೆ ಸ್ವಲ್ಪವೂ ಬುದ್ಧಿ ಇಲ್ಲವೇ ಎಂದರು ಪಾಲು ಹರ್ರಿ ಸುರೂ ಅಲಿಹು ಕು ಆಗ ಅವರು ನಿಮಗೇನಾದರೂ ಮಾಡಬೇಕೆಂದಿದ್ದರೆ ಇವನನ್ನು ಸುಟ್ಟು ಹಾಕಿರಿ ಮತ್ತು ನಿಮ್ಮ ದೇವರುಗಳಿಗೆ ನೆರವಾಗಿರಿ ಎಂದರು ನಾವು ಹೇಳಿದೆವು ಓ ಅಗ್ನಿಯೇ ತಣ್ಣಗಾಗಿ ಬಿಡು ಮತ್ತು ಇಬ್ರಾಹೀಮರ ಪಾಲಿಗೆ ಸುರಕ್ಷೆಯಾಗುಹಿ ಕೈದೀ ಅವರು ಇಬ್ರಾಹೀಮರಿಗೆ ಕೇಡುಂಟು ಬಯಸಿದ್ದರು ಆದರೆ ನಾವು ಅವರನ್ನು ಸಂಪೂರ್ಣ ವಿಫಲಗೊಳಿಸಿಬಿಟ್ಟೆವು ಮತ್ತು ನಾವು ಅವರನ್ನು ಲೂತರನ್ನು ರಕ್ಷಿಸಿ ನಾವು ಲೋಕವಾಸಿಗಳಿಗೆ ಸಮೃದ್ಧಿಯನ್ನಿರಿಸಿರುವಂತಹ ಭೂಭಾಗಕ್ಕೆ ಕೊಂಡೊಯ್ದೆವು ವ ಕುಲ್ನ ಸೋಲಿ ನಾವು ಅವರಿಗೆ ಇಸ್ಹಾಕರನ್ನು ಮಾತ್ರವಲ್ಲ ಯಾಕೂಬರನ್ನು ದಯಪಾಲಿಸಿದೆವು ಮತ್ತು ಅವರಲ್ಲಿ ಪ್ರತಿಯೊಬ್ಬನನ್ನು ಸಜ್ಜನನಾಗಿ ಮಾಡಿದೆವು ವಲ್ ಹು ಅಹನ ೂಲನಬೀ ನಾವು ಅವರನ್ನು ನಮ್ಮ ಅಪ್ಪಣೆಯಂತೆ ಮಾರ್ಗದರ್ಶನ ನೀಡುತ್ತಿದ್ದ ನಾಯಕರನ್ನಾಗಿ ಮಾಡಿದೆವು ಮತ್ತು ನಾವು ಅವರಿಗೆ ದಿವ್ಯವಾಣಿ ಮೂಲಕ ಸತ್ಕರ್ಮವೆಸಗುವ ನಮಾಜು ಸಂಸ್ಥಾಪಿಸುವ ಮತ್ತು ಜಕಾತು ನೀಡುವ ಆದೇಶ ನೀಡಿದೆವು మత్తు ఆవరు నమ్మ ఉపాసకరగిద్దరు వలుతన్ ఆతినాహు హుక్మౌ ఉల్మౌ నజ్జైనహు మినల్ ఖర్యతిల్లతి కానతు అమలుల్ ఖబాయిత్ ఇన్నహుం కాను కౌమ సౌఇన్ ఫాసిఖిన్ లూతరిగనౌ నిర్ధార శక్తి మత్తు జ్ఞానదయ పాలసిదేవు ಅವರನ್ನು ದುಷ್ಕರ್ಮವೆಸಗುತ್ತಿದ್ದ ಆ ನಾಡಿನಿಂದ ರಕ್ಷಿಸಿಕೊಂಡೊಯ್ದೆವು ವಾಸ್ತವದಲ್ಲಿ ಅದು ಅತ್ಯಂತ ದುಷ್ಟ ಕರ್ಮಭೃಷ್ಟ ಜನಾಂಗವಾಗಿತ್ತು ಮತ್ತು ಲೂತರನ್ನು ನಾವು ನಮ್ಮ ಕೃಪೆಯೊಳಗೆ ಪ್ರವೇಶಗೊಳಿಸಿದೆವು ಅವರು ಸಜ್ಜನರಲ್ಲಾಗಿದ್ದರು ಮತ್ತು ನಾವು ಇದೇ ಅನುಗ್ರಹವನ್ನು ನೋಹರಿಗೆ ನೀಡಿದ್ದೆವು ಇವರೆಲ್ಲರಿಗಿಂತಲೂ ಮುಂಚೆ ಅವರು ನಮ್ಮನ್ನು ಕೂಗಿ ಕರೆದಿದ್ದುದನ್ನು ಸ್ಮರಿಸಿರಿ ನಾವು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿದೆವು ಅವರನ್ನು ಅವರ ಮನೆಯವರನ್ನು ಮಹಾ ಸಂಕಷ್ಟದಿಂದ ಪಾರುಗಾಣಿಸಿದೆವು ಮತ್ತು ನಮ್ಮ ನಿದರ್ಶನಗಳನ್ನು ಸುಳ್ಳಾಗಿಸಿದ್ದ ಜನಾಂಗದ ವಿರುದ್ಧ ಅವರಿಗೆ ಸಹಾಯ ಮಾಡಿದೆವು ಅವರು ಬಹಳ ಕೆಟ್ಟವರಾಗಿದ್ದರು ಆದುದರಿಂದ ನಾವು ಅವರೆಲ್ಲರನ್ನೂ ಮುಳುಗಿಸಿಬಿಟ್ಟೆವು ಇದೇ ಅನುಗ್ರಹವನ್ನು ನಾವು ದಾವೂದು ಮತ್ತು ಸುಲೈಮಾನರಿಗೂ ದಯಪಾಲಿಸಿದೆವು ರಾತ್ರಿ ವೇಳೆ ಇತರರ ಆಡುಗಳು ಚದರಿಕೊಂಡಿದ್ದ ಒಂದು ಹೊಲದ ಮೊಕದ್ದಮೆಯಲ್ಲಿ ब्बर तीर्पर्भव स्मरी ना नाय तीर्मान स्वतः वीक्ष ಆ ವೇಳೆ ನಾವು ಸರಿಯಾದ ತಿರ್ಮಾನವನ್ನು ಸುಲೈಮಾನರಿಗೆ ಮನವರಿಕೆ ಮಾಡಿಕೊಟ್ಟೆವು ವಸ್ತುತಃ ತಿರ್ಮಾನದ ಶಕ್ತಿ ಮತ್ತು ಜ್ಞಾನಗಳನ್ನು ನಾವು ಇಬ್ಬರಿಗೂ ದಯಪಾಲಿಸಿದ್ದೆವು ನಾವು ದಾವುದರ ಜೊತೆಗೆ ಸ್ತುತಿಸುವ ಪರ್ವತಗಳನ್ನು ಪಕ್ಷಿಗಳನ್ನು ಅಧೀನಗೊಳಿಸಿಕೊಟ್ಟೆವು ಇದನ್ನು ಮಾಡಿದವರು ನಾವೇ ಆಗಿದ್ದೆವು ಯುದ್ಧದ ವೇಳೆ ನಿಮ್ಮನ್ನು ಪರಸ್ಪರರ ಹೊಡೆತದಿಂದ ರಕ್ಷಿಸಲಿಕ್ಕಾಗಿ ನಾವು ಅವರಿಗೆ ನಿಮ್ಮ ಪ್ರಯೋಜನಕ್ಕಾಗಿ ಕವಚ ಮಾಡುವ ಉದ್ಯಮವನ್ನು ಕಲಿಸಿದ್ದೆವು ಹೀಗಿರುವಾಗ ನೀವು ಕೃತಜ್ಞರಾಗುವಿರೀ ನಾವು ಸುಲೆಮಾನರಿಗೆ ಪ್ರಬಲ ಗಾಳಿಯನ್ನು ಅಧೀನಗೊಳಿಸಿಕೊಟ್ಟಿದ್ದೆವು ಅದು ಅವರ ಅಪ್ಪಣೆಯಿಂದ ನಾವು ಸಮೃದ್ಧಿಯನ್ನಿರಿಸಿರುವ ಭೂಭಾಗದ ಕಡೆಗೆ ಬೀಸುತ್ತಿತ್ತು ನಾವು ಸಕಲ ವಸ್ತುಗಳ ಜ್ಞಾನವುಳ್ಳವರಾಗಿರುತ್ತೇವೆ ಮತ್ತು ಶೈತಾನರ ಪೈಕಿ ಅನೇಕರನ್ನು ನಾವು ಅವರ ನಿಯಂತ್ರಣಕ್ಕೆ ತಂದು ತಂದುಕೊಟ್ಟಿದ್ದೆವು ಅವರು ಸುಲೆಮಾನರಿಗಾಗಿ ಮುಳುಗೇಳುತ್ತಿದ್ದರು ಮಾತ್ರವಲ್ಲದೆ ಇತರ ಕೆಲಸಗಳನ್ನು ಮಾಡುತ್ತಿದ್ದರು ಇವರೆಲ್ಲರ ಮೇಲ್ವಿಚಾರಕರು ನಾವೇ ಆಗಿದ್ದೆವು ಮತ್ತು ಇವುಗಳನ್ನೇ ಅರ್ಥಾತ್ ವಿವೇಕ ತೀರ್ಪು ಶಕ್ತಿ ಮತ್ತು ಜ್ಞಾನದ ಅನುಗ್ರಹಗಳನ್ನೇ ನಾವು ಅಯ್ಯೂಬರಿಗೂ ನೀಡಿದ್ದೆವು ಅವರು ನನಗೆ ರೋಗ ತಗಲಿ ಹೋಗಿದೆ ನೀನು ಕರುಣಾಳುಗಳಲ್ಲಿ ಅತ್ಯಂತ ಕರುಣಾಳು ಆಗಿರುತ್ತಿ ಎಂದು ತಮ್ಮ ಪ್ರಭುವನ್ನು ಕೂಗಿ ಕರೆದ ಸಂದರ್ಭವನ್ನು ಸ್ಮರಿಸಿರಿ ನಾವು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿದೆವು ಅವರಿಗಿದ್ದ ಬಾಧೆಯನ್ನು ದೂರೀಕರಿಸಿದೆವು ಮತ್ತು ಅವರಿಗೆ ಅವರ ಮಕ್ಕಳು ಮರಿಗಳನ್ನು ಮಾತ್ರ ನೀಡಿದುದಲ್ಲ ನಮ್ಮ ವಿಶಿಷ್ಟ ಅನುಗ್ರಹವೆಂಬಂತೆ ಅವರೊಂದಿಗೆ ಅಷ್ಟೇ ಮತ್ತೂ ಕೊಟ್ಟೆವು ಉಪಾಸಕ ದಾಸರಿಗೆ ಇದೊಂದು ಪಾಠವಾಗಲೆಂದು ಇದೇ ಅನುಗ್ರಹವನ್ನು ಇಸ್ಮಾಯಿಲ್ ಇಲ್ ಮತ್ತು ದುಲ್ಕಿಫಿರಿಗೂ ನೀಡಿದೆವು ಇವರೆಲ್ಲರೂ ಸಹನಶೀಲರಾಗಿದ್ದರು ಇವರು ಸಜ್ಜನರಲ್ಲಾಗಿದ್ದ ಕಾರಣ ಇವರನ್ನು ನಾವು ನಮ್ಮ ಕೃಪೆಯೊಳಗೆ ಸೇರಿಸಿಕೊಂಡೆವು ಕನ್ನೂ ಇದ್ದಿರೈ ಸಗೊನ್ನ ಅಲ್ಲೈ ತನದ ಮತ್ಸ್ಯದವರನ್ನು ನಾವು ಗೌರವಿಸಿದೆವು ಅವರು ಕೋಪಗೊಂಡು ಹೊರಟು ಹೋಗಿದ್ದ ಸಂದರ್ಭವನ್ನು ಸ್ಮರಿಸಿರಿ ಅವರನ್ನು ನಾವು ಹಿಡಿಯಲಾರೆಂದು ಅವರು ಭಾವಿಸಿದರು ಕೊನೆಗೆ ಅವರು ಅಂಧಕಾರದೊಳಗಿಂದ ಕೂಗಿ ಪ್ರಾರ್ಥಿಸಿದರು ನಿನ್ನ ಹೊರತು ಅನ್ಯ ದೇವನಿಲ್ಲ ನೀನು ಪರಮ ಪಾವನನು ನಿಶ್ಚಯವಾಗಿಯೂ ನಾನು ಅಪರಾಧವೆಸಗಿದೆನು ಆಗ ನಾವು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿದೆವು ಮತ್ತು ಅವರನ್ನು ದುಃಖದಿಂದ ಪಾರುಗಾಣಿಸಿದೆವು ಇದೇ ರೀತಿ ನಾವು ಸತ್ಯವಿಶ್ವಾಸಿಗಳನ್ನು ರಕ್ಷಿಸಿಕೊಳ್ಳುತ್ತೇವೆ زَكَرِيَّا إِذْ نَادَى رَبَّهُ رَبِّ لَا تَذَرْنِي فَرْدًا وَأَنْتَ خَيْرُ ಝಕರಿಯಾರಿಗೂ ನಾವು ಅನುಗ್ರಹ ನೀಡಿದೆವು ಅವರು ನನ್ನ ಪ್ರಭು ನನ್ನನ್ನು ಏಕಾಂಗಿಯಾಗಿ ಬಿಟ್ಟು ಬಿಡಬೇಡ ಅತ್ಯುತ್ತಮ ವಾರಿಸುದಾರ ನೀನೇ ಆಗಿರುತ್ತಿ يند تنّا پربوانّو كوغي كاريادة سندربوان مو سمري سيري. فَاسْتَجَبْنَا لَهُ وَوَهَبْنَا لَهُ يَحْيَا وَأَصْلَحْنَا لَهُ زَوْجَةِ إِنَّهُمْ كَانُو يُسَارِعُونَ فِي الْخَيْرَاتِ وَيَدْعُونَنَا رَغَبًا وَرَهَبًا وَيَدْعُونَنَا رَغَبًا وَرَهَبًا وَكَانُو لَنَا خَاشِعِينُ ಆ ಪ್ರಕಾರ ನಾವು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿದೆವು ಮತ್ತು ಅವರಿಗೆ ಯಹಿಯಾರನ್ನು ನೀಡಿದೆವು ಅವರ ಪತ್ನಿಯನ್ನು ಅವರಿಗಾಗಿ ಸರಿಪಡಿಸಿದೆವು ಇವರೆಲ್ಲರೂ ಪುಣ್ಯ ಕಾರ್ಯಗಳಲ್ಲಿ ಉತ್ಸುಕರಾಗಿದ್ದರು ನಮ್ಮನ್ನು ಒಲವು ಹಾಗೂ ಭಯದೊಂದಿಗೆ ಪ್ರಾರ್ಥಿಸುತ್ತಿದ್ದರು ಮತ್ತು ನಮ್ಮ ಮುಂದೆ ಬಾಗಿ ಮತ್ತು ತನ್ನ ಪಾವಿತ್ರ್ಯವನ್ನು ರಕ್ಷಿಸಿಕೊಂಡ ಆ ಸ್ತ್ರೀಯ ವಿಷಯ ನಾವು ಅವಳಲ್ಲಿ ನಮ್ಮ ಆತ್ಮದಿಂದ ಊದಿದೆವು ಮತ್ತು ಅವಳನ್ನು ಅವಳ ಪುತ್ರನನ್ನು ಇಡೀ ಜಗತ್ತಿಗೆ ನಿದರ್ಶನವಾಗಿ ಮಾಡಿಬಿಟ್ಟೆವು ಈ ನಿಮ್ಮ ಸಮುದಾಯವು ವಾಸ್ತವದಲ್ಲಿ ಒಂದೇ ಸಮುದಾಯವಾಗಿದೆ ಮತ್ತು ನಾನು ನಿಮ್ಮ ಪ್ರಭುವಾಗಿದ್ದೇನೆ ಆದುದರಿಂದ ನೀವು ನನ್ನ ದಾಸ್ಯ ಆರಾಧನೆ ಮಾಡಿರಿ ವಚಕತ್ ಆದರೆ ಅವರು ಪರಸ್ಪರ ತಮ್ಮ ಧರ್ಮವನ್ನು ಚಿನ್ನ ವಿಚಿನ್ನವಾಗಿ ಮಾಡಿಬಿಟ್ಟರು ಎಲ್ಲರಿಗೂ ನಮ್ಮ ಕಡೆಗೆ ಮರಳಲೀಕಿದೆ ಇನ್ನು ಯಾರು ಸತ್ಯವಿಶ್ವಾಸಿಯಾಗಿರುವ ಸ್ಥಿತಿಯಲ್ಲಿ ಸತ್ಕರ್ಮವೆಸಗುವನೋ ಅವನ ಕರ್ಮವು ತಿರಸ್ಕೃತವಾಗದು ಮತ್ತು ನಾವು ಅದನ್ನು ಲಿಖಿತಗೊಳಿಸುತ್ತಿದ್ದೇವೆ ವಹರೋ ಮುನ್ನಾಲ ಕೊರ್ಯ ಚಿನ್ನಹ್ಲಗ್ ಚಿನ್ನಹ್ಲಗ್ನೋ ಮಉಜೂಜರು ಬಿಡುಗಡೆಗೊಳಿಸಲ್ಪಡುವವರೆಗೂ ನಾವು ನಾಶಗೊಳಿಸಿರುವ ನಾಡು ಪುನಃ ಮರಳುವುದು ಸಾಧ್ಯವಿಲ್ಲ ಅವರು ಪ್ರತಿಯೊಂದು ಉನ್ನತ ಸ್ಥಳದಿಂದ ಹೊರಬರುವರು ಮತ್ತು ಸತ್ಯಪೂರ್ಣ ವಾಗ್ದಾನ ನೆರವೇರುವ ಸಮಯ ಸನ್ನಿಹಿತವಾದಾಗ ಹಟಾತನೆ ಸತ್ಯ ನಿಷೇಧಿಗಳ ತೆರೆದ ಕಣ್ಣುಗಳು ತೆರೆದೇ ಇದ್ದು ಬಿಡುವು ಅವರು ಹೇಳುವರು ಅಯ್ಯೋ ನಮ್ಮ ದುರದೃಷ್ಟವೇ ನಾವು ಈ ವಿಷಯದ ಬಗ್ಗೆ ಅಲೆಕ್ಷರಾಗಿದ್ದೆವು ನಿಜವಾಗಿ ನಾವು ಅಕ್ರಮಿಗಳಾಗಿದ್ದೆವು ನೀವು ಮತ್ತು ಅಲ್ಲಾಹನನ್ನು ಬಿಟ್ಟು ನೀವು ಪೂಜಿಸುವ ಆರಾಧ್ಯ ವಸ್ತುಗಳು ನರಕಾಗ್ನಿಯ ಇಂಧನಗಳು ನಿಮಗೆ ಅಲ್ಲಿಗೆ ಹೋಗಬೇಕಾಗಿದೆ ಲೌಕಲೂಹುಲ್ಲು ಹಿದೂನ್ ಇವುಗಳು ನಿಜಕ್ಕೂ ದೇವರಾಗಿರುತ್ತಿದ್ದರೆ ಅಲ್ಲಿ ಹೋಗುತ್ತಿರಲಿಲ್ಲ ಇವರೆಲ್ಲರಿಗೂ ಸದಾ ಅಲ್ಲೇ ಇರಬೇಕಾಗಿದೆ ಲಹುಂ ಫಿಹಿಯೂಂಹಲಸ್ ಅಲ್ಲಿ ಅವರು ಬುಸುಗುಟ್ಟುವರು ಮತ್ತು ಅಲ್ಲಿ ಅವರಿಗೆ ಮತ್ತೇನು ಕೇಳಿಸದು ಇನ್ನು ನಮ್ಮ ಕಡೆಯಿಂದ ಯಾರ ಪರವಾಗಿ ಮೊದಲೇ ಒಳಿತಿನ ನಿರ್ಧಾರವಾಗಿರುವುದೋ ಅವರು ಖಂಡಿತವಾಗಿಯೂ ಅದರಿಂದ ದೂರವಿರಿಸಲ್ಪಡುವರು ಲೀಸ ೂನ್ ಅದರ ಕಿರುದನಿಯನ್ನು ಅವರು ಕೇಳಲಾರರು ಮತ್ತು ಶಾಶ್ವತವಾಗಿ ತಮ್ಮ ಮನಮೆಚ್ಚುಗೆಯ ವಸ್ತುಗಳ ನಡುವೆ ಇರುವರು ಲಯ್ ಜುನುಲ್ ಅಕ್ ಬರುವ ಅತ್ಯಂತ ಭಯಭೀತಿಯ ಆ ಕಾಲವು ಅವರಿಗೆ ಕೊಂಚವು ವ್ಯಾಕುಲತೆಯನ್ನುಂಟು ಮಾಡಲಾರದು ಮತ್ತು ದೇವಚರರು ಎದುರ್ಗೊಂಡು ಇದು ನಿಮಗೆ ವಾಗ್ದಾನ ಮಾಡಲಾಗುತ್ತಿದ್ದ ಅದೇ ನಿಮ್ಮ ದಿನ ಎನ್ನುತ್ತ ಅವರನ್ನು ಬರಮಾಡಿಕೊಳ್ಳುವರು ಕು ಗ್ರಂಥಗಳಿಗಾಗಿ ಸುರುಳಿಯಲ್ಲಿ ಹಾಳೆಗಳನ್ನು ಸುತ್ತುವ ಹಾಗೆ ನಾವು ಅಂದು ಆಕಾಶವನ್ನು ಸುತ್ತಿಟ್ಟು ಬಿಡುವೆವು ನಾವು ಹಿಂದೆ ಸೃಷ್ಟಿಯ ಆರಂಭ ಮಾಡಿದಂತೆಯೇ ಅದನ್ನು ಪುನರಾವರ್ತಿಸುವೆವು ಇದು ನಮ್ಮ ಹೊಣೆಯಲ್ಲಿರುವ ಒಂದು ವಾಗ್ದಾನವಾಗಿದೆ ಮತ್ತು ಈ ಕಾರ್ಯವನ್ನು ನಾವು ಮಾಡಿಯೇ ತೀರುವೆವು ಿ ಅನ್ನಲ್ಯರಿ ನಮ್ಮ ಸಜ್ಜನ ದಾಸರು ಭೂಮಿಯ ವಾರೀ ಸುದಾರರಾಗುವರೆಂದು ನಾವು ಜಬೂರಿನಲ್ಲಿ ಉಪದೇಶದ ಬಳಿಕ ಬರೆದಿರುತ್ತೇವೆ ಇನ್ ೀನ್ ಇದರಲ್ಲಿ ದೇವೋಪಾಸಕರಿಗೆ ಒಂದು ದೊಡ್ಡ ವಾರ್ತೆ ಇದೆ ಕೈಗಂಬರರೆ ನಾವು ನಿಮ್ಮನ್ನು ಸಕಲ ಲೋಕದವರಿಗೆ ಅನುಗ್ರಹವಾಗಿ ಮಾಡಿ ಕಳುಹಿಸಿರುತ್ತೇವೆಂ ಇಲಹೋಸ್ಲಿಮೂನ್ ಅವರೊಡನೆ ಹೇಳಿರಿ ನಿಮ್ಮ ದೇವನು ಏಕೈಕ ದೇವನೆಂದು ನನ್ನ ಬಳಿಗೆ ದಿವ್ಯವಾಣಿ ಬಂದಿರುತ್ತದೆ ನೀವು ಆಜ್ಞಾನುಸಾರಿಗಳಾಗುತ್ತೀರೀ ಅವರು ವಿಮುಖರಾದರೆ ಅವರೊಡನೆ ಹೇಳಿರಿ ನಾನು ಘಂಠಾಘೋಷವಾಗಿ ನಿಮಗೆ ಎಚ್ಚರಿಕೆ ನೀಡಿರುತ್ತೇನೆ ಇನ್ನು ನಿಮ್ಮೊಡನೆ ವಾಗ್ದಾನ ಮಾಡಲ್ಪಟ್ಟಿರುವಂತಹ ವಿಷಯವು ಸಮೀಪವಿದೆಯೋ ಅಥವಾ ದೂರವಿದೆಯೋ ಎಂಬುದು ನನಗರಿಯದು ನೀವು ಉಚ್ಚಸ್ವರದಿಂದ ಹೇಳುವುದನ್ನು ಗುಪ್ತವಾಗಿ ಹೇಳುವುದನ್ನು ಅಲ್ಲಾಹು ಅರಿಯುತ್ತಾನೆ ಅಲ್ಲಹೂಲ್ಲ ಕು ಪ್ರಾಯಶಃ ಈ ವಿಳಂಬವು ನಿಮಗೊಂದು ಪರೀಕ್ಷೆಯಾಗಿದೆ ಎಂದು ನಾನು ಭಾವಿಸುತ್ತೇನೆ ಮತ್ತು ನಿಮಗೆ ಒಂದು ನಿರ್ದಿಷ್ಟ ಕಾಲದವರೆಗೆ ಸುಖಿಸುವ ಅವಕಾಶ ಕೊಡಲಾಗುತ್ತಿದೆ ಕೊನೆಗೆ ಸಂದೇಶವಾಹಕರು ಓ ನನ್ನ ಪ್ರಭು ಸತ್ಯಸಹಿತ ತೀರ್ಮಾನಿಸಿ ಬಿಡು ಮತ್ತು ಜನರೇ ನಮ್ಮ ದಯಾಮಯನಾದ ಪ್ರಭು ನೀವು ಸೃಷ್ಟಿಸುತ್ತಿರುವ ಮಾತುಗಳ ವಿರುದ್ಧ ನಮಗೆ ಸಹಾಯಾಧಾರವಾಗಿರುತ್ತಾನೆಂದು ಹೇಳಿದರು